ಪದ್ಯ ವೇದ ಶಾಸ್ತ್ರ ಪುರಾಣ ಕಥೆಗಳ ಓದಿ ಪೇಳಿದರೇನು ಸಕಲ ನಿಷೇಧ ಕರ್ಮವನ್ನು ತೊರೆದು ಸತ್ಕರ್ಮಗಳ ಮಾಡೇನು ಓದನಂಗಳನ್ನು ಜರಿದು ಶ್ವಾಸ ನಿರೋಧ ಗೈಸಿದರೇನು ಕಾಮಕ್ರೋಧ ಅಳಿಯದೆ ನಾನು ನನ್ನದು ಎಂಬ ಮಾನವನು ಕಾಮಾದಿ ಹರಿಷಡ್ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವುಗಳ ನಾಶ ಆಗದೆ ನಾನು ನನ್ನದು ಅಂತ ಅಭಿಮಾನ ಪಡ್ತಾರೆ ಅಂತಹ ಮಾನವನು ವೇದ ಶಾಸ್ತ್ರಗಳನ್ನ ಪುರಾಣ ಕಥೆಗಳನ್ನೆಲ್ಲ ಓದಿ ಹೇಳಿ ಕೇಳಿ ಏನು ಮಾಡಿದರೂ ಕೂಡ ವ್ಯರ್ಥ ಅದೇ ರೀತಿಯಾಗಿ ಸಕಲ ನಿಷೇಧ ಕರ್ಮಗಳನ್ನು ತ್ಯಾಗ ಮಾಡಿ ಸತ್ಕರ್ಮಗಳನ್ನು ಮಾಡಿದರೂ ಏನೂ ಫಲವಿಲ್ಲ ಓದನಗಳ ಸರಿದು ಅಂದರೆ ಅನ್ನ ಉಣ್ಣೋದನ್ನು ಬಿಟ್ಟು ಓದನ ಅಂದರೆ ಅನ್ನ ಅದನ್ನು ಬಿಟ್ಟು ಪ್ರಾಣಾಯಾಮ ಮೊದಲಾಗಿರ್ತಕ್ಕಂಥ ಯೋಗಗಳನ್ನು ಮಾಡಿದರೂ ಕೂಡ ಎಲ್ಲವೂ ವ್ಯರ್ಥ ಕಾಮ ಕ್ರೋಧ ಅನ್ನೋದು ಇದ್ದರೆ ಅಂತಃಶತ್ರುಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಂತ ಸಾಧನೆಗೆ ನಾನಾ ರೀತಿಯಲ್ಲಿ ಪ್ರತಿಬಂಧಕವನ್ನು ಉಂಟು ಮಾಡುವಂಥದ್ದು ಈ ಅಹಂಕಾರ ಮಮಕಾರ ಇವೆಲ್ಲವನ್ನು ತ್ಯಾಗ ಮಾಡದೇ ಇದ್ದರೆ ಶಾಸ್ತ್ರಶ್ರವಣಾದಿಗಳು ದಾನಾದಿ ಸತ್ಕರ್ಮಗಳು ಉಪವಾಸ ವ್ರತ ಪ್ರಾಣಾಯಾಮ ಮೊದಲಾಗಿರ್ತಕ್ಕಂಥ ಎಲ್ಲ ಸತ್ಕಾರ್ಯಗಳು ಕೂಡ ನಿಷ್ಫಲವಾಗತ್ತೆ ವ್ಯರ್ಥ ಆಗತ್ತೆ ಏನೂ ಫಲವನ್ನು ಕೊಡೋದಿಲ್ಲ ಇಲ್ಲಿ ಶ್ವಾಸ ನಿರೋಧ ಅನ್ನೋದಕ್ಕೆ ಪ್ರಾಣಾಯಾಮ ಓದನ ಅಂದರೆ ಅನ್ನಾದಿ ರೂಪವಾಗಿರ್ತಕ್ಕಂಥ ಆಹಾರಕ್ಕೆ ಓದನ ಪರಮಾತ್ಮ ಯಾರ ಮೇಲೆ ಅನುಗ್ರಹ ಮಾಡ್ತಾನೋ ಅವನಿಗೆ ತನ್ನ ದರ್ಶನಾದಿಗಳನ್ನು ಕೊಡ್ತಾನೆ ಕಠೋಪನಿಷತ್ತಲ್ಲಿ ತಿಳಿಸ್ತಾರೆ ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ನಾನು ಬಹಳ ಚೆನ್ನಾಗಿ ಪ್ರವಚನಾದಿಗಳನ್ನು ಮಾಡ್ತೀನಿ ನನಗೆ ದರ್ಶನ ಆಗತ್ತಾ ಅಂದರೆ ಇಲ್ಲ ನ ಮೇಧಯ ನನ್ನ ಅತೀ ಬುದ್ಧಿವಂತ ನನಗೆ ದರ್ಶನ ಕೊಡ್ತಾನ ಭಗವಂತ ಇಲ್ಲ ನ ಬಹುದಾಶ್ರುತೇನ ಬಹಳ ಕಾಲಗಳಿಂದ ನಿರಂತರ ಶ್ರವಣಾದಿಗಳನ್ನು ಮಾಡಿದ್ದೀನಿ ಪರಮಾತ್ಮ ದರ್ಶನ ಕೊಡ್ತಾನ ಅಂದರೆ ಇಲ್ಲ ಯಮೈ ವೇಶ ಋಣತೆ ತೇನ ಲಭ್ಯ ಯಾರ ಮೇಲೆ ಭಗವಂತ ಅನುಗ್ರಹ ಮಾಡ್ತಾನೋ ಅವನಿಗೆ ತನ್ನ ದರ್ಶನ ಮೋಕ್ಷಾದಿಗಳನ್ನು ಪರಮಾತ್ಮ ಕೊಡ್ತಾನೆ ಆದ್ದರಿಂದ ಅಂತಃಶತ್ರುಗಳಾಗಿರುವಂತಹ ಕಾಮ ಕ್ರೋಧಾದಿಗಳನ್ನು ಮೊದಲಿಗೆ ತ್ಯಾಗ ಮಾಡಬೇಕು ಕಾಮತ್ ಕ್ರೋಧೋ ಬಿಜಾಯತೆ ನಾವು ಬಯಸಿದ್ದು ಬಯಸಿದಾಗ ಸಿಗದೇ ಇದ್ದಾಗ ಕ್ರೋಧ ಸೀಟು ಅನ್ನೋದು ಬರುತ್ತೆ ಅವೆಲ್ಲವೂ ಕೂಡ ಸಾಧನೆಗೆ ಪ್ರತಿಬಂಧಕ ಆಗತ್ತೆ ನಮಗೆ ಕಾರ್ಯಗಳು ದುಷ್ಕರ್ಮ ಫಲವನ್ನು ಕೊಡ್ತಾವೆ ಅಂತ ಗೊತ್ತಿದ್ದರೂ ಕೂಡ ಕಾಮ ಅಂದರೆ ಅಪೇಕ್ಷೆಯಿಂದ ನಮಗೆ ಬೇಕಾದ ವಸ್ತುವನ್ನು ಬೇಕಾದ ಸಂದರ್ಭದಲ್ಲಿ ಪಡೆದುಕೊಳ್ಳೋದಕ್ಕೋಸ್ಕರ ಅದು ಮಾಡಬಾರದಂಥ ಹೀನ ಕಾರ್ಯ ಅನ್ನೋ ತಿಳುವಳಿಕೆ ಇದ್ದರೂ ಕೂಡ ಆ ಸಂದರ್ಭದಲ್ಲಿ ಸಿಟ್ಟಿನಿಂದ ಕಾಮ ಕ್ರೋಧಾದಿಗಳಿಂದ ಮಾಡಬಾರದನ್ನು ಮಾಡಿ ನರಕಾದಿ ಅನರ್ಥಗಳಿಗೆ ಗುರಿ ಹಾಕ್ತೀವಿ ಆದ್ದರಿಂದ ಅಂತಃತ್ರುಗಳನ್ನು ನಾವು ತ್ಯಾಗ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ನಮ್ಮ ಇದ್ದು ನಮ್ಮ ಸಾಧನೆಗೆ ಪ್ರತಿಬಂಧಕಗಳನ್ನು ಮಾಡೋದು ಇವೆಲ್ಲ ತ್ರಿವಿಧ ಜೀವರನ್ನು ಈ ಕಾಮ ಅನ್ನೋದು ಆಕ್ರಮಣ ಮಾಡತ್ತೆ ಅಂತ ಭಗವದ್ಗೀತೆಯಲ್ಲಿ ಮೂರು ದೃಷ್ಟಾಂತಗಳ ಮೂಲಕ ಯಾವ ರೀತಿಯಾಗಿ ಆಕ್ರಮಣ ಮಾಡುತ್ತೆ ಅಂತ ತಿಳಿಸ್ತಾರೆ ಸಾತ್ವಿಕರನ್ನು ಕಾಮ ಯಾವ ರೀತಿಯಾಗಿ ಆಕ್ರಮಣ ಮಾಡುತ್ತೆ ಅಂದರೆ ಧೂಮೇನ ಆವ್ರಿಯತೆ ವನ್ನಿಹಿ ಅಂತ ಹೊಗೆಯಿಂದ ಬೆಂಕಿ ಆ ರೀತಿಯಲ್ಲಿ ಸಾತ್ವಿಕರನ್ನು ಕಾಮ ಆಕ್ರಮಣ ಮಾಡುತ್ತೆ ಅಂತ ಹೊಗೆಯಿಂದ ಆವೃತವಾದ ಬೆಂಕಿಯ ಪ್ರಕಾಶ ಆಗಲಿ ಬೆಂಕಿಯ ಶಕ್ತಿಯಾಗಲಿ ಎರಡೂ ಕೂಡ ಗೊತ್ತಾಗೋದಿಲ್ಲ ಸ್ವಲ್ಪ ಗಾಳಿ ಬಂದು ಹೊಗೆ ಪಕ್ಕಕ್ಕೆ ಹೋದರೆ ಆಗ ಒಳ್ಳ ಬೆಂಕಿಯ ಪ್ರಕಾಶ ಆ ಬೆಂಕಿಯ ದಹನ ಮಾಡುವಂಥ ಶಕ್ತಿ ಏನಿದೆ ಅಂತ ಅಭಿವ್ಯಕ್ತಿ ಆಗತ್ತೆ ಹೀಗೆ ಕಾಮ ಸಾತ್ವಿಕರನ್ನ ಆಕ್ರಮಣ ಮಾಡತ್ತೆ ರಾಜಸರನ್ನ ಆದರ್ಶೋವ ಮಲೆಯನ ಕನ್ನಡಿಯ ಮೇಲೆ ಧೂಳು ಬೀತಾಗ ಪ್ರತಿಬಿಂಬ ಸ್ಪಷ್ಟವಾಗಿ ಮೂಡೋದಿಲ್ಲ ಆ ಧೂಳನ್ನು ಚೆನ್ನಾಗಿ ಉಜ್ಜಿ ಅದನ್ನು ಶುದ್ಧ ಮಾಡಿದರೆ ಆಗ ಸ್ಪಷ್ಟವಾಗಿರ್ತಕ್ಕಂತಹ ಪ್ರತಿಬಿಂಬ ಕಾಣೋದಕ್ಕೆ ಸಾಧ್ಯ ಹಾಗೆ ರಾಜಸಜೀವರನ್ನು ಕಾಮ ಅನ್ನೋದು ಆಕ್ರಮಣ ಮಾಡತ್ತೆ ತಾಮಸಜೀವಿಗಳನ್ನು ಉಲ್ಭೇನ ಗರ್ಭ ಅಂದ್ ಗರ್ಭಚೀಲದಲ್ಲಿರುವಂತಹ ಮಗು ಎಷ್ಟೇ ಪ್ರಯತ್ನ ಮಾಡಿದ್ರೂ ಆ ಚೀಲದಿಂದ ಹೊರಗೆ ಬರಲಿಕ್ಕೆ ಆಗಲ್ಲ ಆಪ್ರೇಷನ್ ಮಾಡಿನೇ ಆ ಮಗುವನ್ನು ಗರ್ಭಚೀಲದಿಂದ ಹೊರಗೆ ತರಬೇಕು ಹಾಗೇ ತಾಮಸರನ್ನು ಕಾಮ ಆಕ್ರಮಣ ಮಾಡುವಂಥ ರೀತಿ ಅದೇ ಸದ್ವಿಷಯಗಳಲ್ಲಿ ಕಾಮ ಆದರೆ ಸತ್ಕರ್ಮಗಳಲ್ಲಿ ಪ್ರವೃತ್ತಿಗೆ ಕಾರಣವಾಗಿ ಪರಂಪರೆಯಲ್ಲಿ ತತ್ವಜ್ಞಾನ ದ್ವಾರ ಮೋಕ್ಷಕ್ಕೆ ಕಾರಣ ಆಗತ್ತೆ ಅದೇ ದುಷ್ಟ ವಿಷಯಗಳಲ್ಲಿ ಕಾಮ ಆಕ್ರಮಣ ಮಾಡಿದರೆ ದುಷ್ಕರ್ಮಗಳಿಗೆ ನರಕ ಅಂಧ ಕಾರಣ ಆಗತ್ತೆ ಆದ್ದರಿಂದ ಅಂತಹ ಕಾಮ ಅಂದರೆ ದುಷ್ಕರ್ಮಗಳನ್ನು ಕಾಮ ಕ್ರೋಧಾದಿಗಳನ್ನು ಅಳಿಯದೆ ಅಂತ ಸತ್ಕರ್ಮಗಳಲ್ಲಿ ಕಾಮ ಬೇಡ ಅಂತ ಹೇಳಿದ್ದಲ್ಲ ಆದ್ದರಿಂದ ಕಾಮಕ್ರೋಧ ಅಳಿಯದೆ ಅಂದರೆ ಕಾಮಕ್ರೋಧ ಅದಿಗಳನ್ನು ಬಿಡದೆ ಅಂದರೆ ದುಷ್ಟ ಕಾಮನೆಗಳನ್ನು ಬಿಡದೆ ಅಂತ ಈ ರೀತಿಯಾಗಿ ಅರ್ಥವನ್ನು ಮಾಡಬೇಕು ನಾನು ನನ್ನದು ಎಂಬ ಮಾನವನೋ ತಾಮಸರ ಜನರ ಸಂಘವನ್ನು ಎಂದೂ ಮಾಡಬಾರ್ದು ಯಾಕೆಂದರೆ ಅವರು ಸದಾ ವಿಷಯ ಪದಾರ್ಥವನ್ನೇ ದೊಡ್ಡದಾಗಿರ್ತಕ್ಕಂಥ ಅಮೂಲ್ಯವಾದ ಭಾರೀ ಸಂಪತ್ತು ಅಂತ ಅದರಲ್ಲಿ ವಿಹಾರವನ್ನು ಮಾಡ್ತಾರೆ ಆದ್ದರಿಂದ ಅವರ ಸಂಘದಿಂದ ದೂರ ಇರಬೇಕು ವಿಷಯ ಪದಾರ್ಥ ಅದು ಒಳ್ಳೆಯದೇ ಅಂತ ಭಾವನೆ ನಮಗೆ ಬರ್ತಾ ಇದೆ ಅದರಲ್ಲಿ ಕಾಮ ಅಂದರೆ ಆಸಕ್ತಿ ಅನ್ನೋದು ಉಂಟಾಗತ್ತೆ ಅಂತ ಶಾಸ್ತ್ರ ವಿಷಯ ಪದಾರ್ಥಗಳ ನಿಷೇಧ ಮಾಡಿಲ್ಲ ಆ ವಿಷಯ ಸೃಷ್ಟಿಯ ಹಿನ್ನೆಲೆಯಲ್ಲಿ ಭಗವಂತನ ಅಚಿತ್ಯ ಅದ್ಭುತ ಮಹಿಮೆಯನ್ನು ಸ್ಮರಣೆ ಮಾಡಬೇಕು ಆ ವಿಷಯ ಪದಾರ್ಥಗಳ ಪ್ರಾಪ್ತಿ ನಮಗಾದಾಗ ಅಲ್ಲಿ ಭಗವಂತನ ಕರುಣ್ಯದ ಚಿಂತನೆ ಅನ್ನೋದು ಬರಬೇಕು ವಿಷಯ ಪದಾರ್ಥಗಳ ಭೋಗದಿಂದ ನಮಗೆ ಆನಂದ ಉಂಟಾದಾಗ ಭಗವಂತನ ಅಚಿತ್ಯ ಅದ್ಭುತ ಕಾರುಣ್ಯ ನಮಗೆ ಸುಖ ಸಾಧನ ಆನಂದದ ಪ್ರಾಪ್ತಿ ಉಂಟಾಯಿತು ಅಂತ ಹೀಗೆ ಮೂರು ಹಂತಗಳಲ್ಲಿ ಸೃಷ್ಟಿಯ ಹಿನ್ನೆಲೆಯಲ್ಲಿ ಪ್ರಾಪ್ತಿಯ ಹಿನ್ನೆಲೆಯಲ್ಲಿ ಆ ಪದಾರ್ಥದ ಪ್ರಾಪ್ತಿಯಿಂದ ನಮಗೆ ಭೋಗ ಮಾಡಿದ ನಂತರ ಆನಂದ ಉಂಟಾಗಿದ್ದಕ್ಕೆ ಹೀಗೆ ಮೂರು ಹಂತಗಳಲ್ಲಿ ಪರಮಾತ್ಮನನ್ನು ಸ್ಮರಣಾದಿಗಳನ್ನು ಮಾಡಿ ವಿಷಯ ಪದಾರ್ಥದ ಭೋಗ ಮಾಡಿದರೆ ಅದು ನಮಗೆ ಸತ್ಕರ್ಮಗಳಲ್ಲಿ ಪ್ರವೃತ್ತಿಯಾಗಿ ಪರಂಪರೆಯಲ್ಲಿ ಸ್ವರ್ಗ ಮೋಕ್ಷಾದಿಗಳಿಗೆ ಕಾರಣ ಆಗತ್ತೆ ಅದನ್ನು ಬಿಟ್ಟು ಆ ಎಲ್ಲ ವಿಷಯ ಪದಾರ್ಥಗಳನ್ನು ನಾನೇ ಸ್ವತಃ ಸಂಪಾದನೆ ಮಾಡಿರುವಂಥದ್ದು ನಾನೇ ಫಲಭೋಗ್ತರು ಈ ರೀತಿಯಾಗಿ ನಮಗೆ ದುಷ್ಕಾಮ ಅದರೊಳಗೆ ಆದರೆ ಆಗ ಅಂತಹ ಸುಜನರು ಓದುವಂತಹ ವೇದಶಾಸ್ತ್ರ ಪುರಾಣಗಳಲ್ಲಿ ಅನಾಸಕ್ತಿಯನ್ನು ಹೊಂದುತ್ತಾರೆ ದ್ವೇಷಗಳೇ ಈ ವಿಷಯಾಸಕ್ತಿ ರೂಪವಾಗಿರ್ತಕ್ಕಂಥ ಕಾಮ ಅನ್ನೋದು ಪ್ರಬಲವಾಗಿರುತ್ತೆ ಹೇಗೆ ಮಾಡಿದರೂ ಅದನ್ನು ತಪ್ಪಿಸ್ಲಿಕ್ಕಾಗಲ್ಲ ಸುಜನರು ಇದು ನಿನಗೆ ಬೇಡ ಇದು ನಿನಗೆ ಸರಿ ಆಗಲ್ಲ ಅಂತ ಹಿತೋಪದೇಶ ಏನಾದರೂ ಮಾಡಿದರೆ ಸಜ್ಜನರಾದವರು ಆಗ ನಮಗೆ ಕ್ರೋಧ ಇನ್ನೂ ಸಿಟ್ಟು ಜಾಸ್ತಿ ಆಗತ್ತೆ ಕಾಮಾತ್ ಕ್ರೋಧೋಭಿಜಾಯತೆ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಆದ್ದರಿಂದ ಸಜ್ಜನರಲ್ಲಿ ಮಾಡುವಂತಹ ಈ ಕ್ರೋಧ ನಮಗೆ ತಮಸ್ಸಿಗೆ ಕಾರಣ ಆಗತ್ತೆ ಅದಕ್ಕೆ ಕಾಮಕ್ರೋಧಾದಿಗಳನ್ನು ಪ್ರಯತ್ನಪೂರ್ವಕವಾಗಿ ನಿಗ್ರಹ ಮಾಡಿಕೊಂಡು ಸಜ್ಜನರ ಸಹವಾಸದಲ್ಲಿ ವೇದ ಶಾಸ್ತ್ರ ಪುರಾಣ ಮೊದಲಾಗಿರ್ತಕ್ಕಂಥ ಶಾಸ್ತ್ರ ಶ್ರವಣಾದಿಗಳು ಈ ರೀತಿಯಾಗಿ ಮಾಡಬೇಕು ಸಕಲ ಸತ್ಯಾಸ್ತ್ರಗಳ ಶ್ರವಣಾದಿಗಳಿಂದ ನಮಗೆ ಅಂತಃಕರಣ ಶುದ್ಧಿಯಾಗಿ ಶುತ್ವ ಧರ್ಮಂ ವಿಜಾನಾತಿ ಶ್ರವಣ ಮಾಡೋದರಿಂದ ಧರ್ಮ ಯಾವುದು ಅಧರ್ಮ ಯಾವುದು ಅನ್ನೋದು ಸ್ಪಷ್ಟವಾಗಿರ್ತಕ್ಕಂಥ ಪರಿಕಲ್ಪನೆ ಬರುತ್ತೆ ಶೃತ್ವ ತ್ಯಜತಿ ದುರ್ಮಾ ನಿರಂತರ ಶ್ರವಣ ಮಾಡೋದ್ರಿಂದ ದುಷ್ಟಬುದ್ಧಿ ಅನ್ನೋದು ದೂರ ಆಗತ್ತೆ ಶೃತ್ವ ಜ್ಞಾನಮಾಪ್ನೋತಿ ಅವನು ನಿಶ್ಚಯ ಜ್ಞಾನವನ್ನು ಪಡ್ಕೋತಾನೆ ನಿರಂತರ ಶ್ರವಣಾದಿಗಳನ್ನು ಮಾಡುವನು ಶುತ್ವ ಮೋಕ್ಷಂಚ ಗಚ್ಚತಿ ಶ್ರವಣಾದಿಗಳನ್ನು ಮಾಡೋದರಿಂದ ಮೋಕ್ಷವನ್ನು ಹೊಂದುತ್ತಾನೆ ಆದ್ದರಿಂದ ಸಜ್ಜನರ ಸಹವಾಸ ಮಾಡಿದರೆ ಅವರು ನಮಗೆ ನಿರಂತರವಾಗಿ ಸಕಲ ಸತ್ಯಾಸ್ತ್ರಗಳ ವೇದ ಶಾಸ್ತ್ರ ಪುರಾಣ ಕಥೆಗಳ ಎಲ್ಲವನ್ನು ಕೂಡ ಶ್ರವಣಾದಿಗಳನ್ನು ಮಾಡಿಸ್ತಾರೆ ಸಕಲ ನಿಷಿದ್ಧ ಕರ್ಮವನ್ನು ತ್ಯಾಗ ಮಾಡಿ ಸತ್ಕರ್ಮವನ್ನು ಆಚರಣೆ ಮಾಡಬೇಕು ಅನ್ನೋ ಭಾವ ನಮಗೆ ಮೂಡುತ್ತೆ ಆದ್ದರಿಂದ ಸಜ್ಜನರ ಸಂಗವನ್ನ ಮಾಡಬೇಕು ಅದೇ ರೀತಿಯಾಗಿ ಉಪವಾಸ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಕ್ರಮೇಣ ಕಾಮಕ್ರೋಧಾದಿಗಳೆಲ್ಲ ನಾಶ ಆಗತ್ತೆ ನಾನು ನನ್ನದು ಅನ್ನೋ ಅಹಂಕಾರ ಅನ್ನೋದು ಶಮನ ಆಗತ್ತೆ ಅದೇ ತಾಮಸ ಜನರ ಸಂಘ ಮಾಡದೇ ಇರುವಂತಹ ಮಾನವನೂ ಕೂಡ ವೇದ ಶಾಸ್ತ್ರ ಪುರಾಣ ಕಥೆಗಳನ್ನು ಓದದೇ ಇದ್ದರೆ ವಿಷಯಾಸಕ್ತಿಗೆ ಬಲಿಯಾಗುವಂಥ ಸಂಭವ ಉಂಟಾಗತ್ತೆ ವಿಷಯ ಪದಾರ್ಥಗಳು ಜೀವನಕ್ಕೆ ಅವಶ್ಯಕ ಹೌದು ಅದನ್ನು ಸಂಪಾದನೆ ಮಾಡಿ ಉಣ್ಣೋದು ಮಾನವನಿಗೆ ಅಜನ್ಮ ಸಿದ್ಧ ಹಕ್ಕು ಭಗವಂತನೇ ನಮಗೆ ಹಾಕಿಕೊಟ್ಟಂಥ ಮಾರ್ಗ ಎಲ್ಲವೂ ಸರಿ ಆದರೆ ಅವುಗಳಲ್ಲಿ ಆಸಕ್ತಿ ಇದು ಕಾಮ ವಿಷಯ ಪದಾರ್ಥ ನಿನ್ನ ಹಕ್ಕಿನದಲ್ಲ ಜೀವನ ನಿರ್ವಹಣೆಗಾಗಿ ಭಗವಂತ ಕರುಣೆಯಿಂದ ನಿನಗೆ ಕೊಟ್ಟಿದ್ದಾನೆ ಅಂತ ವೇದಶಾಸ್ತ್ರವನ್ನು ಓದಿರ್ತಕ್ಕಂಥ ಸಜ್ಜನರು ಹೇಳಲಿಕ್ಕೆ ಬಂದ್ರೆ ಇವರು ನಾನು ಆಜನ್ಮ ಸಿದ್ಧವಾಗಿ ಪಡೆದಿರುವಂಥ ಹಕ್ಕಿಗೆ ಚುತಿಯತ್ವ ಅಥವಾ ನಾಶ ತರ್ತಾರೆ ಅಂತ ಅಲ್ಪಜ್ಞಾನಿ ಅವನು ಪೂರ್ತಿಯಾಗಿ ಶಾಸ್ತ್ರದ ಪರಿಚಯವೂ ಇಲ್ಲ ಹಾಗಂತ ಹೇಳಿ ಗೊತ್ತೇ ಇಲ್ಲ ಅಂತನೂ ಅಲ್ಲ ಇಂಥ ಅಲ್ಪಜ್ಞಾನಿ ಕ್ರೋಧಕ್ಕೆ ಒಳಗಾಗ್ತಾನೆ ಇವರು ಡಾಂಬಿಕರು ನನ್ನ ವಿಷಯ ಪದಾರ್ಥವನ್ನು ಉಣ್ಲಿಕ್ಕೆ ಬಯಸಿ ನನಗೆ ಉಪದೇಶವನ್ನು ಕೊಡಲಿಕ್ಕೆ ಬಂದ್ಯಾರೆ ಭಾವಿಸ್ತಾನೆ ಆದರೆ ನಾನೇ ಉಣಬೇಕು ನಾನೇ ಸಂಪಾದನೆ ಮಾಡಿದ್ದು ನಾನೇ ಭೋಗ ಮಾಡಬೇಕು ಅಂತ ಲೋಭಿ ಆಗ್ತಾನೆ ಆಜೀವ ಆಗ ಅವನ ಬಂಧುಗಳು ಇದು ತಮ್ಮ ಪಾಲಿಗೆ ಸೇರಬೇಕಾಗಿರ್ತಕ್ಕಂಥ ಹಣ ಅಥವಾ ಸಂಪತ್ತು ಅದನ್ನು ಪಡೆಯೋದು ನಮ್ಮ ಹಕ್ಕು ಅಂತ ಅವರು ಕಸ್ಕೊಳ್ಳಿಕ್ಕೆ ಬರ್ತಾರೆ ಈ ಕಳ್ಳರು ದರೋಡೆಕೋರರು ಇರ್ತಾರಲ್ಲ ನಾವು ಹಸಿದವರು ನಮಗೆ ಬೇರೆ ವೃತ್ತಿ ಇಲ್ಲ ಹಣವನ್ನು ಸಂಪತ್ತನ್ನು ಲೂಟಿ ಮಾಡೋದು ನಮ್ಮ ಹಕ್ಕು ಅಂತ ಅವರು ಅದನ್ನು ಅಪಹಾರ ಮಾಡಲಿಕ್ಕೆ ಬರ್ತಾರೆ ಲೋಭದಿಂದ ಕೂಡಿಟ್ಟಿರ್ತಕ್ಕಂಥ ಹಣ ಅಥವಾ ಸಂಪತ್ತು ಸುಖ ನೆಮ್ಮದಿಯನ್ನು ಎಂದೂ ತಂದುಕೊಡೋದಿಲ್ಲ ಇದ್ದ ನೆಮ್ಮದಿಯನ್ನು ಹಾಳು ಮಾಡುತ್ತೆ ಇದನ್ನು ತಿಳಿದ್ರೂ ಕೂಡ ಹಣವನ್ನು ಬಿಡದಾಗೋದು ಅನ್ನೋವಂಥ ಸ್ಥಿತಿ ಇದೆಯಲ್ಲ ಅದು ಮೋಹ ಹಣ ಅಂದರೆ ಹಣವಂತ ಅಂದರೆ ನಾನೇ ನನಗೆ ಸಮಾನರು ಯಾರೂ ಇಲ್ಲ ಅಂತ ಅಹಂಕಾರ ಅನ್ನೋದು ಬಂದ್ಬಿಡತ್ತೆ ಅಹಂಕಾರದಿಂದ ಸಮಾಜದ ಶೋಷಣೆಗೆ ಮುಂದಾಗ್ತಾನೆ ಇದು ಮದ ಇದರ ಜೊತೆಗೆ ಇನ್ನೊಬ್ಬರು ನನ್ನಂತೆ ಹಣವಂತರಾಗಬಾರ್ದು ಗುಣವಂತರಾಗಬಾರ್ದು ಅದನ್ನ ನಾನು ಸಹಿಸೋದಿಲ್ಲ ಇದು ಮಾತ್ಸರ್ಯ ಈ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನೋದು ಆರು ಅಂತಃತ್ರುಗಳು ನಮ್ಮನ್ನು ಷಡ್ ಊರ್ಮಿಗಳು ನಮ್ಮನ್ನು ಯಾವಾಗಲೂ ಸಾಧನೆಗೆ ಪ್ರತಿಬಂಧಕವನ್ನು ಉಂಟು ಮಾಡಿ ನಮ್ಮನ್ನು ನಾಶದ ಕಡೆಗೆ ಕರ್ಕೊಂಡು ಹೋಗ್ತಾ ಇರ್ತದೆ ಬಾಹ್ಯ ಶತ್ರುಗಳು ಇದಾರಲ್ಲ ಅಂಥವರಿಗಿಂತ ಕೂಡ ಅತ್ಯಂತ ಹೆಚ್ಚು ಅಪಾಯಕಾರಿ ಅಂದರೆ ಅಂತಃತ್ರುಗಳು ಇವು ಹುಟ್ಟಲಿಕ್ಕೆ ಮೂಲ ಕಾರಣ ಯಾವುದು ಅಂದರೆ ವೇದ ಸಾ ಶಾಸ್ತ್ರಾದಿ ಸತ್ಯಾಸ್ತ್ರಗಳ ಅಧ್ಯಯನ ಶ್ರವಣಾದಿಗಳು ಇಲ್ಲದೇ ಇರೋದಕ್ಕೆ ಕಾರಣ ಭಕ್ತಿಯಿಂದ ವೇದಾಧ್ಯಯನವನ್ನು ಮಾಡಿದೆ ಈ ಶತ್ರುಗಳು ಹುಟ್ಕೊಳ್ಳೋದಿಲ್ಲ ಸತ್ಯಾಸ್ತ್ರಗಳ ಅಧ್ಯಯನ ಶ್ರವಣಾದಿಗಳು ಸತ್ಕರ್ಮಾನುಷ್ಠಾನ ಉಪವಾಸ ಪ್ರಾಣಾಯಾಮ ಇವುಗಳನ್ನು ಮಾಡಿದರೂ ಕೂಡ ಈ ಕಾಮಕ್ರೋಧಾದಿಗಳು ಅಳಿಯದೇ ಇದ್ದರೆ ಅಂಥ ವೇದ ಸತ್ಯಾಸ್ತ್ರಗಳ ಅಧ್ಯಯನ ಶ್ರವಣಾದಿಗಳಿಂದ ಏನು ಪ್ರಯೋಜನ ಅಂತ ದಾಸ ನಾನು ನನ್ನದು ಅನ್ನೋ ಅಹಂಕಾರ ಮಮಕಾರ ದುರವಿಮಾನ ಹೋಗದೇ ಇದ್ದರೆ ವೇದಾಧ್ಯಯನಗಳಿಂದ ಏನು ಪ್ರಯೋಜನ ಆದ್ದರಿಂದ ಭಕ್ತಿಯಿಂದ ವೇದಾಧ್ಯಯನಿಗಳನ್ನು ಮಾಡಿ ಕಾಮಕ್ರೋಧಾದಿಗಳನ್ನು ನಿಗ್ರಹ ಮಾಡಿ ಗೆದ್ದು ನಾನು ನನ್ನದು ಅನ್ನೋ ನಮ್ಮ ಪರಿಹಾರ ಮಾಡ್ಕೋಬೇಕು ಭಕ್ತಿಯಿಂದ ವೇದಾಧ್ಯಯನ ಶ್ರವಣಾದಿಗಳನ್ನು ಮಾಡಬೇಕು ಯಾಕೆ ಅಂದರೆ ವೇದಶಾಸ್ತ್ರಗಳೆಲ್ಲ ಹೇಳ್ತಾಯಿದೆ ವಿಷಯ ಪದಾರ್ಥಗಳನ್ನು ನೋಡುವ ದೃಷ್ಟಿಯನ್ನು ಮನುಷ್ಯನ ಅದವನು ಬದಲು ಅಂತ ಭರ್ತೃಹರಿ ಆ ವೈರಾಗ್ಯ ಶತಕದಲ್ಲಿ ಈ ರೀತಿಯಾಗಿ ಹೇಳ್ತಾನೆ ವಿರಕ್ತ ಸನ್ಯಾಸ ಒಂದು ದುಷ್ಟಾಂತವನ್ನು ಕೊಡ್ತಾನೆ ಭರ್ತೃಹರಿ ವಿರಕ್ತನಾಗಿರ್ತಕ್ಕಂಥ ಒಬ್ಬ ಸನ್ಯಾಸೀಯ ಕಣ್ಣಿಗೆ ಹೆಣ್ಣು ಕಂಡಾಗ ಆ ಹೆಣ್ಣಿನ ಶರೀರದಲ್ಲಿ ಶವಶರೀರಕ್ಕಿಂತ ಅಂದರೆ ಮೃತ ಶರೀರಕ್ಕಿಂತ ಹೆಚ್ಚಿನ ವೈಲಕ್ಷಣ್ಯವನ್ನು ಏನೂ ಅವನು ಕಾಣೋದಿಲ್ಲ ಯಾಕೆ ಅವನು ವಿರಕ್ತ ಅವನು ಕಾಣುವ ಒಂದೇ ಒಂದು ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಆ ಮೃತ ಶರೀರ ಅನ್ನೋದು ಉಸಿರಾಡೋದಿಲ್ಲ ಇದು ಉಸಿರಾಡ್ತಾ ಇದೆ ಇಷ್ಟೇ ಆ ವಿರಕ್ತ ಸನ್ಯಾಸಿ ಆ ಹೆಣ್ಣಿನ ಶರೀರದಲ್ಲಿ ಗುರ್ಸೋದಿಷ್ಟೇ ಅದೇ ಒಬ್ಬ ರಸಿಕನ ಕಣ್ಣಿಗೆ ಹೆಣ್ಣಿನ ಶರೀರ ಆಕೆ ರಸಿಕಳಾಗಿ ಕಾಣಿಸ್ಕೋತಾಳೆ ಅದೇ ನಾಯಿಯ ದೃಷ್ಟಿಯಲ್ಲಿ ಹೆಣ್ಣಿನ ಶರೀರ ಕಚ್ಚಿ ತಿನ್ನಬಹುದು ಅಂತ ಅದು ಒಂದು ಹೀಗೆ ಒಂದೇ ವಸ್ತುವನ್ನು ನೋಡುವ ದೃಷ್ಟಿಗಳು ಮಾತ್ರ ಬೇರೆ ಬೇರೆ ಒಬ್ಬ ರಸಿಕ ಆದರೆ ಯಾವ ರೀತಿಯಾಗಿ ನೋಡ್ತಾನೆ ವಿರಕ್ತನಾದರೆ ಯಾವ ರೀತಿಯಾಗಿ ಒಂದು ಪಶು ನಾಯಿಯಾದರೆ ಯಾವ ರೀತಿಯಾಗಿ ನೋಡತ್ತೆ ಅಂತ ವೈರಾಗ್ಯ ಶತಕದಲ್ಲಿ ಭರ್ತೃಹರಿ ತಿಳಿಸ್ತಾನೆ ವಿಷಯ ಪದಾರ್ಥಗಳನ್ನು ಭಗವಂತನೇ ಕೊಟ್ಟಿದ್ದಾನೆ ಮನುಷ್ಯ ಉಂಡು ಶರೀರ ಬಲ ಮಾನಸಿಕ ಬಲಗಳನ್ನು ಸಂಪಾದನೆ ಮಾಡಿ ಭಕ್ತಿಯಿಂದ ಭಗವಂತನ ಆರಾಧನಾ ರೂಪವಾಗಿ ಸಕಲ ಶಸ್ ಸತ್ಶಾಸ್ತ್ರಗಳ ಅಧ್ಯಯನ ಶ್ರವಣಾದಿಗಳನ್ನು ನಡೆಸಬೇಕು ನಂತರದಲ್ಲಿ ಭಗವಂತನ ಕರುಣೆಗೆ ಪಾತ್ರರಾಗಬೇಕು ಇದು ಭಗವಂತನ ಉದ್ದೇಶ ಸಾತ್ವಿಕ ಜನರ ಆಧ್ಯಾತ್ಮಿಕ ದೃಷ್ಟಿ ಈ ರೀತಿಯಾಗಿ ಇರುತ್ತೆ ಜೀವನಕ್ಕೆ ಅತ್ಯಂತ ಅವಶ್ಯವಾಗಿರ್ತಕ್ಕಂಥ ಪದಾರ್ಥಗಳನ್ನು ಭಗವಂತ ಕೊಟ್ಟಿರೋದು ಜೀವ ಅದನ್ನು ಉಂಡು ಕಾಮಕ್ರೋಧಾದಿಗಳಿಗೆ ವಶನಾಗಿ ಸಮಾಜವನ್ನು ನಿರಂತರವಾಗಿ ಶೋಷಣೆ ಮಾಡ್ತಾ ತನ್ನ ಮನಸ್ಸನ್ನು ಹಾಳು ಮಾಡಿಕೊಳ್ಳಿ ಅಂತ ವಿಷಯ ಪದಾರ್ಥಗಳನ್ನು ಸೃಷ್ಟಿಯನ್ನೂ ಮಾಡಿಲ್ಲ ವಿಷಯ ಪದಾರ್ಥಗಳ ಪ್ರಾಪ್ತಿ ಈ ಸಾಧಕನಿಗೆ ಆಗಲಿ ಅಂತಲೂ ಅವನ ಉದ್ದೇಶ ಅಲ್ಲ ಭಗವಂತನನ್ನು ಮತ್ತು ಭಗವಂತನ ಸೃಷ್ಟಿಯ ಉದ್ದೇಶವನ್ನು ತಿಳಿಲಿಕ್ಕಾಗಲಿ ವೇದಶಾಸ್ತ್ರಾದಿಗಳ ಸಕಲ ಸ್ವಚ್ಛಾಸ್ತ್ರಗಳ ಶ್ರವಣ ಮನನಾದಿಗಳನ್ನು ನಿರಂತರವಾಗಿ ಮಾಡಲೇಬೇಕು ಈ ಪ್ರಪಂಚದಲ್ಲಿ ಸುಖ ಇಲ್ವಾ ಸೌಂದರ್ಯ ಇಲ್ವಾ ಇದನ್ನು ಬಿಟ್ಟು ಬೈರಾಗಿ ಅಂತ ಶಾಸ್ತ್ರವೈರಾಗ್ಯವನ್ನು ಬೋಧಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತ ಕೆಲವರು ಆಕ್ಷೇಪ ಮಾಡ್ತಾರೆ ಅದಕ್ಕೆ ಹೇಳ್ತಾರೆ ಶಾಸ್ತ್ರ ಪ್ರಪಂಚವನ್ನು ಬಿಡಲಿಕ್ಕೆ ಹೇಳಿಲ್ಲ ಬಿಡೋದು ವೈರಾಗ್ಯದ ಮಾರ್ಗ ಅಲ್ಲ ಅದು ಬರೀ ದಾರಿದ್ರ್ಯದ ಮಾರ್ಗ ಅಭಾವ ವೈರಾಗ್ಯ ವೈರಾಗ್ಯ ಮಾರ್ಗದಲ್ಲಿ ನಡೆಯುವನು ಪ್ರಪಂಚದ ಸುಂದರ ವಸ್ತುವನ್ನ ತ್ಯಾಗ ಮಾಡೋದಿಲ್ಲ ಸುಂದರವಾಗಿರ್ತಕ್ಕಂಥ ವಸ್ತುವನ್ನು ಕಂಡ್ರೆ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾನೆ ಅದು ವಿಹಿತವಾದದ್ದಾದರೆ ಉದಾಹರಣೆಗೆ ಒಳ್ಳೆ ಫಲಭರಿತವಾಗಿರ್ತಕ್ಕಂಥ ವೃಕ್ಷದಿಂದ ಸುವಾಸನಾ ಭರಿತವಾಗಿರ್ತಕ್ಕಂಥ ಸ್ವಾದುವಾದ ನೋಡಿ ಅದನ್ನು ಭಗವಂತನಿಗೆ ಕೃಷ್ಣಾರ್ಪಣ ಅಂತ ಅರ್ಪಣೆ ಮಾಡ್ತಾನೆ ಒಳ್ಳೆ ಸಂಪಿಗೆಯೋ ಮಲ್ಲಿಗೆಯೋ ಮತ್ಯಾವುದೋ ಹೂ ಸಿಕ್ಕರೆ ಅದನ್ನು ಭಗವಂತನಿಗೆ ಅಲ್ಲಲ್ಲಿರುವಂತಹ ಭಗವದ್ ರೂಪಗಳನ್ನು ಚಿಂತನೆ ಮಾಡಿ ನೂರ ಅರವತ್ತೊಂದು ಪುಷ್ಪದಿ ಆ ರೀತಿಯಾಗಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾನೆ ಆಮೇಲೆ ಭಗವಂತನ ಪ್ರಸಾದ ಅಂತ ತಾನು ಸ್ವೀಕಾರ ಮಾಡ್ತಾನೆ ಭಗವಂತ ಸ್ವೀಕಾರ ಮಾಡಿರ್ತಕ್ಕಂಥ ಹೂವನ್ನು ನಿರ್ಮಾಲ್ಯ ಅಂತ ತಾನು ಶಿರದಲ್ಲಿ ಧಾರಣೆ ಮಾಡ್ತಾನೆ ಇದು ಭಕ್ತಿ ದಾಸೋಹಂ ಅನ್ನೋ ಭಾವ ಭಗವಂತನಿಗೆ ಕೊಡದೆ ತಾನೇ ಉಣ್ಣೋದು ಕಾಮ ನಾನು ನನ್ನದು ಅನ್ನೋ ದುರಭಿಮಾನ ಎಂದ ಅದು ಅಹಂಕಾರ ಆದ್ದರಿಂದ ವೇದಾಧ್ಯಯನ ವ್ರತ ಉಪವಾಸ ಪ್ರಾಣಾಯಾಮಾದಿ ಅನುಷ್ಠಾನಗಳನ್ನು ಮೂಡ ವಿಚಾರ ಅಂತ ಏನು ಅದು ಸರ್ವತ ಆ ರೀತಿಯಾಗಿ ಅಲ್ಲ ಇಂದ್ರಿಯ ನಿಗ್ರಹವನ್ನು ಸಾಧಿಸಲಿಕ್ಕೆ ಜಯದ ಉಪಾಯಗಳಿವೆಲ್ಲ ಇವೆಲ್ಲವೂ ಕೂಡ ಅತ್ಯಂತ ಅವಶ್ಯವಾಗಿ ಬೇಕಾಗಿರುವಂಥದ್ದು ಭಗವಂತ ಅಚಿಂತ್ಯದ್ಭುತ ಸೃಷ್ಟಿ ಮಾಡ್ತಾನೆ ಅತಿಂತ್ಯದ್ಭುತ ಜಗತ್ತು ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿಯರ ನಂತರ ಗುಣಪರಮಃ ಅಂತ ಭಗವಂತನ ಅಚಿತ್ಯಾದ್ಭುತ ಸೃಷ್ಟಿಯ ಸಾಮರ್ಥ್ಯ ಅವನ ಕಾರುಣ್ಯ ಆ ಪದಾರ್ಥಗಳು ಜೀವನಿಗೆ ಯಾವ ರೀತಿಯಾಗಿ ಆನಂದವನ್ನು ಉಂಟು ಮಾಡುತ್ತೆ ಭಗವಂತನ ಪಾತ್ರ ಹೀಗೆ ಎಲ್ಲವನ್ನ ಚಿಂತನೆ ಮಾಡಿ ವಿಷಯ ಪದಾರ್ಥಗಳನ್ನು ಭೋಗ ಮಾಡಿದರೆ ಅದು ಸಾಧನೆಗೆ ಪ್ರತಿಕೂಲ ಆಗೋದಿಲ್ಲ ಅನುಕೂಲವೇ ಆಗತ್ತೆ ಹೀಗೆ ಭಗವಂತನನ್ನು ಸ್ಮರಣೆ ಮಾಡಬೇಕು ಇಷ್ಟೆಲ್ಲ ಸ್ಮರಣೆ ಮಾಡಬೇಕು ಅಂತ ಆದರೆ ಮೊದಲಿಗೆ ಫಂಡಮೆಂಟಲ್ ಅಥವಾ ಬೇಸಿಕ್ ಅಂತ ಹೇಳಿದೀವಲ್ಲ ಹಾಗೇ ಸಕಲ ಸ್ವಚ್ಛಾಸ್ತ್ರ ಪುರಾಣ ಕಥೆಗಳ ವೇದ ಶಾಸ್ತ್ರ ಇವೆಲ್ಲವನ್ನು ಕೂಡ ನಿರಂತರ ಶ್ರವಣ ಅಧ್ಯಯನ ಇತ್ಯಾದಿಗಳನ್ನು ಮಾಡಲೇಬೇಕು ಸಕಲ ಸತ್ಕರ್ಮಗಳನ್ನು ಮಾಡಬೇಕು ನಿಶಿತ ಕರ್ಮಗಳ ತ್ಯಾಗವನ್ನು ಮಾಡಬೇಕು ಆಯಾ ವರ್ಣಕ್ಕೆ ಆಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮಾಚರಣೆಗಳನ್ನು ಮಾಡಬೇಕು ಅದನ್ನು ಬಿಟ್ಟು ಕಾಮ ಕ್ರೋಧ ಅಳಿಯದೆ ಮೇಲೆ ಹೇಳಿರ್ತಕ್ಕಂಥ ಎಲ್ಲ ಸತ್ಕರ್ಮ ಅನುಷ್ಠಾನ ಮಾಡಿದರೂ ಏನೂ ಫಲ ಇಲ್ಲ ಅಂತ ಹೇಳಿದ್ದೆ ಹೊರತು ಸತ್ಕರ್ಮ ಮಾಡಿದ್ದಲ್ಲ ಅದನ್ನು ಸರಿಯಾಗಿ ಗುರುಮುಖದಿಂದ ತಿಳಿದು ಅರ್ಥ ಮಾಡ್ಕೋಬೇಕು ಅಂತ ತಿಳಿಸ್ತಾರೆ